ಐದು ದರ್ಶನವಾಯಿತು ಶ್ರಾವಣ ಶುದ್ಧ ಹುಣ್ಣಿಮೆ ಸೋಮವಾರ ದೇವರಾಥ ದಂಪತಿಗಳು ಪೂರ್ಣಮಾಸೆಯಾಗವನ್ನು ಮಾಡಿದ್ದಾರೆ ವಿಘ್ನೇಶ್ವರನ ಮೂರು ಕುಂಡಗಳಲ್ಲಿ ಕುಳಿತು ಪ್ರಸನ್ನವಾಗಿ ಹವ್ಯವನ್ನು ಸ್ವೀಕರಿಸಿದ್ದಾನೆ ದೇವರಾತನಿಗೆ ಏನೋ ಒಂದು ವಿಚಿತ್ರವಾದ ಪ್ರಸನ್ನತೆಯೂ ಬಂದಿದೆ ಕಳೆದ ಒಂಬತ್ತು ಹತ್ತು ದಿನಗಳಿಂದ ದಿನದಿನವೂ ದಿನ ದಿನವೂ ಇವತ್ತು ತಪ್ಪದೇ ಸಮಯ ಮಾಡಿ ಗರ್ಭಸ್ಥ ಜೀವವನ್ನು ಮಾತನಾಡಿಸಿ ಬಿಡುವುದು ಎಂದುಕೊಳ್ಳುತ್ತಾನೆ ಆತ ಆದರೆ ಏನೋ ದಿಗಿಲು ತನಗಿಂತ ಉತ್ತಮರೆಂದು ಮನಸ್ಸು ಒಪ್ಪಿಕೊಂಡಿರುವವರ ಸಮಕ್ಷಮ ಹೋಗಲು ಹೆದರುವವರಂತೆ ಏನೋ ಕುಂಟು ನೆಪಗಳನ್ನು ಮುಂದೆ ಮಾಡಿ ಸುಮ್ಮನಾಗುತ್ತಾನೆ ಇಂದು ಖಚಿತವಾಗಿ ಗೊತ್ತು ಮಾಡಿಕೊಂಡಿದ್ದಾನೆ ಏನಾದರೂ ಆಗಲಿ ಇವತ್ತು ಮಾತನಾಡಿಸಿಯೇ ತೀರಬೇಕು ಇನ್ನೆಷ್ಟು ದಿವಸ ಸುಮ್ಮನಿರಬೇಕು ಇನ್ನೆಷ್ಟು ದಿವಸ ಸುಮ್ಮನಿರುವುದು ಸುಮ್ಮನಿದ್ದರೆ ಮಗುಮಗೆ ಏನು ಹೇಳಬೇಕೆಂದು ಮಡದಿಗೆ ತಿಳಿಯದೆ ಅವಳು ಅವಳಿಂದ ತಾನು ಇಬ್ಬರೂ ಕರ್ತವ್ಯ ಭ್ರಷ್ಟರಾದಂತೆ ಆಗುತ್ತದೆ ಅದು ಸರಿಯಲ್ಲ ಆದರೂ ಅಂಜಿಕೆಯು ತಪ್ಪಿಲ್ಲ ಸಂಯ ಮಾಡಿದರೇನೋ ಮಾಡದಿದ್ದರೇನೋ ಎಂಬ ಸಂಶಯ ಪ್ರಬಲವಾಗಿದ್ದರೂ ಸಂಯ ಮಾಡಿಯೇ ತೀರುವುದೆಂಬ ಸಿದ್ಧಾಂತ ಬಲವಾಗಿದೆ ಚಳಿಯಿಂದ ನಡುಗುತ್ತಿದ್ದರೂ ತಣ್ಣೀರೆಂಬ ಬೈಕೆ ಇದ್ದರೂ ಸ್ನಾನ ಮಾಡಿಯೇ ತೀರಬೇಕೆಂಬ ಹಠದಿಂದ ನೀರುಳಕ್ಕೆ ಇಳಿಯುವ ವೈದಿಕ ಬ್ರಾಹ್ಮಣನಂತೆ ಆತನು ಸಂಯ ಸಂಯಮಕ್ಕೆ ಸಿದ್ಧನಾಗಿದ್ದಾನೆ ಹಗಲು ಕಳೆದು ಸಂಜೆಯಾಯಿತು ಸ್ನಾನವಾಯಿತು ಸಂಧ್ಯಾಕರ್ಮವಾಯಿತು ಅಗ್ನಿಹೋತ್ರವಾಯಿತು ಪಲಹಾರವಾಯಿತು ಅಂದು ದೇವರ ಅತನು ಕರೆದು ಇಂದು ಬೇಗ ಮನೆಗೆ ಮನೆಗೆಲಸಗಳನ್ನೆಲ್ಲ ಮುಗಿಸೋ ಬೇರೆ ಕೆಲಸವಿದೆ ಎಂದು ಹೇಳಿದನು ಆಕೆಯು ಆಗಲಿ ಆದರೆ ಬೆಳಗಿನಿಂದ ದುಡಿದು ದುಡಿದು ಮೈಯೆಲ್ಲ ಹಣ್ಣು ಹಣ್ಣು ಆದಂತಾಗಿದೆ ನನಗೂ ನಿಮ್ಮ ಅಪ್ಪಣೆಯ ಸಮ್ಮತವಾಗಿದೆ ಎಷ್ಟೋ ಹೊತ್ತಿಗೆ ಎಷ್ಟೋ ಹೊತ್ತಿಗೆ ಹಾಸಿಗೆ ಕಂಡೇನೋ ಎಂಬಂತಾಗಿದೆ ಆಗಲಿ ಎಂದು ಅವಸರವಾಗಿ ತನ್ನ ಕೈಗೆ ಸಿಕ್ಕುದನ್ನು ಮಾಡುತ್ತಾಳೆ ಅಷ್ಟರಲ್ಲೇ ದೇವರಾತನು ಮತ್ತೆ ಬಂದು ಅವಸರವೆಂದು ಊಟವನ್ನು ಬಿಟ್ಟಿಯೇ ಬಿಡಬೇಡ ಎರಡು ಜೀವದವಳು ಎನ್ನುತ್ತಾನೆ ಆಕೆಯನ್ನು ಗೊತ್ತಾ ನಿಮ್ಮ ಅಪ್ಪಣೆಯಾದ ಮೇಲೆ ನನಗೇನು ನಾನೂ ಪಲಹ ನಾನೂ ನಾನು ಪಲಹಾರ ಮಾಡುವುದು ಎರಡು ಬಾಳೆಹಣ್ಣು ತಿಂದು ಅಷ್ಟು ಹಾಲು ಕುಡಿಯುವುದು ಎಂದು ಕೊಂಡಿದ್ದೆ ಈಗ ಊಟ ಮಾಡಿ ಹಾಲು ಕುಡಿಯುವುದು ಎಂದು ತನ್ನ ಕೆಲಸಕ್ಕೆ ಹೋಗುತ್ತಾಳೆ ದೇವರಾತನು ಶೈಯಾಗೃಹದಲ್ಲಿ ಹೆಂಡತಿಗೆ ಆಗಿ ಕಾದಿದ್ದನು ಬೇಗನೆ ಬಂದಳು ಆತಿನ ಗಂಡನಿಗೆ ತಾಂಬೂಲದ ಉಪಚಾರ ವಿರಲಿಲ್ಲವಾಗಿ ತಾನು ಬರುವಾಗಲೇ ತಾಂಬೂಲವನ್ನು ಹಚ್ಚಿಕೊಂಡೇ ಬಂದಿದ್ದಳು ತಾನು ಮಲಗುವವರೆಗೂ ಆಕೆಯೂ ಮಲಗುವುದಿಲ್ಲ ಬಂದು ದೇವರಾತನು ತಾನು ಹಾಸಿಗೆಯ ಮೇಲೆ ಅಡ್ಡವಾಗಿದ್ದನು ಆಕೆಯು ಮಲಗಲಿ ನಿದ್ದೆ ಹೋಗಲಿ ಸುಮಾರು ಸರಿ ರಾತ್ರಿಯ ವೇಳೆಗೆ ಸಂಯಮ ಮಾಡುವುದು ಎಂದುಕೊಂಡಿದ್ದ ದೇವರಾತನಿಗೆ ಹೆಂಡತಿಯೂ ಮಲಗಿದಾಗ ಎಚ್ಚರವೂ ಇತ್ತು ಇನ್ನು ಇನ್ನೊಂದು ಗಳಿಗೆಯೊಳಗಾಗಿ ಆಕೆಗಿಂತ ಹೆಚ್ಚಾಗಿ ಗಾಢನಿದ್ರಾಪರವಶನಾಗಿ ಹೋದನು ಸುಮಾರು ಮೂರನೆಯ ಜಾವ ಅದರಲ್ಲಿಯೂ ಅರ್ಧ ಕಳೆದಿದೆ ಆಗ ದೇವರಾತನಿಗೆ ಒಂದು ಕನಸು ಕನಸಿನಲ್ಲಿ ದೇವರಾತನು ಅಗ್ನಿಗೃಹದಿಂದ ಬಂದು ಬಚ್ಚಳೆ ಹೋಗಿ ಕೈಕಾಲು ತೆಗೆದು ತೊಳೆದುಕೊಂಡು ಬಂದು ಶುದ್ಧಾಚಮನ ಮಾಡುತ್ತಿದ್ದಾನೆ ಯಾರೋ ಹೆಬ್ಬಾಗ್ಲಿಂದ ಒಳಕೆ ಬಂದು ಆಚಾರ್ಯ ಅಭಿವಾದಿಯೇ ಎನ್ನುತ್ತಾರೆ ಬಾಯಲ್ಲಿ ಹೇಳುವುದಕ್ಕೆ ತಕ್ಕಂತೆ ಅಭಿವಾದವನ್ನು ಮಾಡಿಯೂ ಇದ್ದಾರೆ ಅವರನ್ನು ಆಯುಷ್ಮಾನ್ ಭೋ ವಿಧಿ ಎಂದು ಆಶೀರ್ವದಿಸಬೇಕು ಆದರೆ ಅವರ ನಾಮ ಗೊತ್ತಿಲ್ಲ ಆದ್ದರಿಂದ ಹೆಸರು ಹೇಳಬೇಕಾದ ಕಳೆಯ ಯಾವುದೋ ಶಕ್ತಿಯಿಂದ ಪ್ರೇರಿತನಾಗಿ ತಾನು ಏನು ಮಾಡುತ್ತಿರುವುದು ಎಂಬುದರ ಗಮನವೇ ಇಲ್ಲದೆ ಯಾಜವಲ್ಕಿಯ ವಿಧಿ ಎನ್ನುತ್ತಾನೆ ಇವನು ಇದೇನು ನಾನು ಮಾಡಿದ ಎಂದುಕೊಳ್ಳುವುದಾಗಿ ಅಭಿವಾದಕನು ಎಂದು ತಾವು ಹೇಳಿದೋ ಸರಿ ಅದೇ ನನ್ನ ಹೆಸರಾಗಲಿ ನಮ್ಮ ನಾಮರೂಪಗಳು ಸತ್ಯವಲ್ಲ ಎಂಬುದು ಗೊತ್ತಿರುವಾಗ ವ್ಯವಹಾರಕ್ಕೆ ಏನು ಹೆಸರಾದರೇನು ಎಂದು ನಗುತ್ತಾನೆ ದೇವರಾತನಿಗೆ ಈತನೇ ಏನು ನಮ್ಮ ಗರ್ಭಕ್ಕೆ ಬಂದು ನಮ್ಮ ಪುತ್ರನಾಗುವನು ಎಂದು ತೋರುತ್ತದೆ ಯಾರು ಯಾರೋ ಹೋ ಹೌದು ಈತನೇ ಮೊದಲು ನಮಸ್ಕಾರ ಮಾಡು ಯಾರು ಈತನೇ ಮೊದಲು ನಾನು ನಮಸ್ಕಾರ ಮಾಡು ಆ ತೇಜಸ್ಸು ನೋಡಿದೆಯಾ ಯಜ್ಞೇಶ್ವರನಂತೆ ಪ್ರಕಾಶಿಸುತ್ತಿರುವನು ಎನ್ನುತ್ತಾರೆ ದೇವರಾತನಿಗೆ ಬುಡಿದನ್ನು ಹಿಡಿದುದು ಜ್ಞಾಪಕ ಜ್ಞಾಪಕವಾಗಿ ಆತನಿಗೆ ಮನಸಾ ನಮಸ್ಕಾರ ಮಾಡಿದನು ಆಗುವಂತಕನು ಅದನ್ನು ತಿಳಿದು ಎಷ್ಟಾಗಲು ನಾ ಎಷ್ಟಾಗಲಿ ನಾನು ನಿಮ್ಮ ಮಗ ನನಗೇಕೆ ನಮಸ್ಕಾರ ನಿಮ್ಮ ಜ್ಯೋತಿಯಿಂದ ಪ್ರಯೋಜನ ಪಡೆಯಲು ಬಂದವನು ಎನ್ನುತ್ತಾನೆ ದೇವರಾತನು ನೀವು ಎಲ್ಲಿಂದ ಬಂದಿರಿ ಎಂದು ಕೇಳಬೇಕು ಎಂದುಕೊಳ್ಳುತ್ತಾನೆ ಮಾತು ಬಾಯಿಂದ ಹೊರಡುವುದಕ್ಕೆ ಮುಂಚೆಯೇ ಅವರು ಅದನ್ನು ತಿಳಿದುಕೊಂಡವನಂತೆ ನಾನೇ ಹೇಳಬೇಕೆಂದಿದ್ದೆ ತಾವು ಕೇಳಿದುದು ಒಳ್ಳೆಯದೇ ಆಯಿತು ಇನ್ನು ಮುಂದೆ ನನ್ನನ್ನು ವೇಕವಚನದಲ್ಲಿ ಯಾಜ್ಞವಲ್ಕ್ಯ ಎಂದೇ ಸಂಬೋಧಿಸಿ ತಮ್ಮ ಮಗನೆಂದು ನನಗೆ ಆ ಹೆಸರಾಗಲಿ ನಾನು ತಮ್ಮೋಲೋಕದಲ್ಲಿದ್ದೆ ಅಲ್ಲಿ ಯಾರೂ ನಾಮರೂಪಗಳನ್ನು ಅಷ್ಟಾಗಿ ಗೌರವಿಸುವುದಿಲ್ಲ ಒಂದು ದಿನ ನಾನು ನಮ್ಮ ದಂಪತಿಗಳ ದರ್ಶನ ಮಾಡಿ ಒಂದು ದಿನ ನಾನು ತಮ್ಮ ದಂಪತಿಗಳ ದರ್ಶನ ಮಾಡಿ ಗರ್ಭವನ್ನು ಸೇರಿದನಲ್ಲ ಆ ದಿನ ದೇವತೆಗಳು ವಿಶುಗಳು ಕೃತುಗಳು ನಮ್ಮ ಆಶ್ರಮಕ್ಕೆ ಬಂದು ನೀನು ಭೂಲೋಕಕ್ಕೆ ಹೋಗಿ ಬರಬೇಕಾಗಿದೆ ಎಂದರು ನಾನು ಅಲ್ಲಿ ಎಷ್ಟು ದಿನವಿರಬೇಕು ಎಂದು ಕೇಳಿದೆ ಅದಕ್ಕವರು ಒಂದು ಪುರುಷಮಾನವಿರಬೇಕು ಅಲ್ಲಿ ವಿಶ್ವೋದ್ಧ ವಿಶ್ವೋದ್ಧಕ್ಕಾಗಿ ಒಂದು ಸಂಹಿತೆ ಒಂದು ಬ್ರಾಹ್ಮಣ ಒಂದು ಉಪನಿಷತ್ತಿನ ಅವತಾರವಾಗಬೇಕಾಗಿದೆ ಅದಕ್ಕಾಗಿ ಅಲ್ಲಿಗೆ ನೀನು ಹೋಗಬೇಕು ಎಂದರು ನಾನು ಒಂದು ರೂಪಿನಿಂದ ಇಲ್ಲಿದ್ದು ಅಲ್ಲಿ ಒಂದು ರೂಪಿನಿಂದ ಇರಬಹುದು ತಾನೇ ಎಂದು ನಾನೇ ಕೇಳಿದೆ ಅವರು ಇಲ್ಲ ಮಹಾವಿಷ್ಣುವಿನ ಆಗ್ನೆಯಾಗಿರುವುದು ನಿನ್ನ ಸಂಪೂರ್ಣ ತೇಜಸ್ಸಿನಿಂದ ನೀನು ಅಲ್ಲಿ ಹುಟ್ಟಬೇಕು ಎಂದು ಆದ್ದರಿಂದ ನಾವು ಮೂವರೂ ಬಂದಿದ್ದೇವೆ ಎಂದರು ಮಹಾವಿಷ್ಣುವಿನ ಆಜ್ಞೆಯಿಂದ ಆಗ್ನೆಯಿಂದ ಮೇಲೆ ನಾನು ಮರುಮಾತನಾಡದೆ ಒಪ್ಪಿಕೊಂಡೆ ದೇವರಾತನಿಗೆ ಆ ವೇಳೆಗೆ ಆತನ ಸಾಮೀಪ್ಯದಿಂದ ಪರಿಚಯವೂ ಬದುತು ಮಾತನಾಡುವ ಧೈರ್ಯವು ಧೈರ್ಯವೂ ಬಂದಿತ್ತು ಆ ದಿನ ಅವಸರ ಅವಸರವಾಗಿ ಬಂದಿತ್ತಲ್ಲ ಎಂದು ಕೇಳಿದನು ಹೌದು ಅದಕ್ಕೂ ಕಾರಣವಿತ್ತು ನಾನು ಆರು ತಿಂಗಳು ತುಂಬಿದೆ ಗರ್ಭವು ಬಲಿತಿದೆ ಎಂದುಕೊಂಡು ಬಂದೆ ನಾವು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ಮಾಡಿದರೆ ನೀವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ಮಾಡುತ್ತಿದ್ದ ಆದ್ದರಿಂದ ಹದಿನೈದು ದಿನ ಇಂಚೆ ಆದರೆ ಅದರಿಂದ ನಿಮಗೇನು ತೊಂದರೆ ಆಗಿಲ್ಲವಲ್ಲ ನಾನು ಆ ಹಾಗೆ ಅಕಾಲದಲ್ಲಿ ಬಂದನೆಂದು ಮತ್ತೆ ತಮ್ಮ ಮನೆಯಲ್ಲಿ ನಡೆದ ಸೀಮಂತದವರೆಗೆ ಕಾಯಬೇಕಾಯಿತು ಆ ದಿನ ತಮ್ಮ ತಮ್ಮ ಪಿತೃ ಮಹಾ ಪಿತೃ ಪಿತಾಮಹರು ಜೊತೆಯಲ್ಲಿ ಅನುಗ್ರಹ ಮಾಡಿದರು ಆ ದಿನ ಆ ವೃದ್ಧರೊಬ್ಬರು ನಮ್ಮನ್ನು ನೋಡಿದರು ಅವರು ನಿಮ್ಮ ತಂದೆಯ ಹೊರಸ್ನೇಹಿತರೆಂದು ಕಾಣುತ್ತದೆ ಆದರೂ ನಿಮ್ಮಂತೆಯೇ ನಿನ್ನ ಹೆಸರೇನು ಎಂದು ಕೆಓ ಕೇಳುವವರಿದ್ದವರು ಅಷ್ಟರಲ್ಲಿ ನಾವು ಅಂತರ್ಧಾನರಾದೆವು ಅದೂ ನಿಮಗೆ ಗೊತ್ತಿರಬೇಕು ದೇವರಾತನು ಹೌದು ಎಂದು ತಲೆಯಲ್ಲಿ ಆಡಿಸಿದನು ಯಾಜ್ಞವಲ್ಕ್ಯನು ಮುಂದುವರೆದು ಹೇಳಿದನು ಅಂದಿನಿಂದ ನೀವು ನನ್ನನ್ನು ಕಾಣಬೇಕೆಂದು ಸಂಯಮ ಮಾಡುತ್ತಿರುವುದು ನನಗೆ ಗೊತ್ತು ಆದರೆ ಗರ್ಭದಲ್ಲಿರುವ ಪಿಂಡದಲ್ಲಿ ಪ್ರಾಣವು ಇನ್ನೂ ಸರಿಯಾಗಿ ಕೈಗೆ ಅಲ್ಲಿರುವ ಕರಣಗಳು ನಾಡಿಗಳು ಇನ್ನೂ ಸಮಾಹಿತವಾಗಿ ಇರಲಿಲ್ಲವಾಗಿ ನಾನೇ ಬಂದು ನಿಮ್ಮನ್ನು ನೋಡುವುದು ವಿಹಿತವೆಂದಾಗಿ ನಾನೇ ತಮಗೆ ಈ ಕಳೆದ ಹತ್ತು ದಿನದಿಂದ ಸಂಯಮಕ್ಕೆ ಅವಕಾಶ ಕೊಡಲಿಲ್ಲ ಅದು ತಪ್ಪಾಗಿದ್ದರೆ ಮಂದಿಸಬೇಕು ಹಾಗೊಂದು ವೇಳೆ ಸಂಯ ಮಾಡಿದ್ದರೆ ಈ ಪಿಂಡವು ಸಡಿಲವಾಗಿ ಬಿದ್ದು ಹೋಗುತ್ತಿತ್ತು ಇನ್ನೊಂದು ಗರ್ಭಕಾಲ ಕಾಯಬೇಕಾಗಿತ್ತು ಆಯಿತು ಇನ್ನೊಂದು ಸಂಹಿತೆ ಒಂದು ಬ್ರಾಹ್ಮಣ ಒಂದು ಉಪನಿಷತ್ತು ನುಗಕ್ಕೆ ಕೊಡಬೇಕೆಂದು ಜನ್ಮವೆತ್ತಿರುವುದಲ್ಲ ಅಲ್ಲಿಗೆ ಐದು ವೇದಗಳಾಗುವವೇನೋ ಇಲ್ಲ ಯಾವಾಗಲೂ ವೇದಗಳು ನಾಕೆ ಬಹುಶಃ ನಾನು ತರುವ ವೇದವು ಈಗಿನ ಯಜುರ್ವೇದದಲ್ಲಿ ಅಡಕವವಾದೀತು ಬ್ರಾಹ್ಮಣದಲ್ಲಿಯೇ ಉಪನಿಷತ್ತು ಇರುವ ಇರುವುದಾಗಿ ಅವುಗಳಿಂದ ಏನೂ ಬಾಧೆಯಾಗುವಂತಿಲ್ಲ ಹೀಗೆ ಸಂಹಿತ ಬ್ರಾಹ್ಮಣೋಪನಿಷತ್ತುಗಳನ್ನು ಕರುಣಿಸುವ ನಿಮಗೆ ನಾವು ಏನು ಶಿಕ್ಷಣವನ್ನು ಕೊಡಬೇಕು ಯಾಜ್ಞವಲ್ಕನು ನಕ್ಕು ಹೇಳಿದನು ಈ ಜನ್ಮವು ದೇವ ಕಾರ್ಯಾರ್ಥವಾಗಿ ಕಾರ್ಯಾರ್ಥವಾಗಿ ಹಾಗೆಂದರೇನು ಎಂದು ನಿಮ್ಮ ಸಂಶಯ ಈ ಜಗತ್ತು ಕಾಲದೇಶಗಳಿಗೆ ಅಂಕಿತವಾಗಿ ನಡೆಯುತ್ತಿದೆ ಕಾಲವು ಯಾವಾಗಲೂ ಪಾಕ ಮಾಡುವ ಸ್ವಭಾವವುಳ್ಳದ್ದು ಅದರ ಪಾಕದಿಂದ ಪ್ರತಿಯೊಂದು ಚೇತನವು ತನ್ನ ತೇಜಸ್ಸಿನಲ್ಲಿ ಸಾಮರ್ಥ್ಯದಲ್ಲಿ ಹಾಸವನ್ನು ಕಾಣಬಹುದು ವೀಣೆಯನ್ನು ಶ್ರುತಿ ಮಾಡಿಟ್ಟರೆ ಬಾರಿಸಲೇ ಬಾರಿಸದಿರಲಿ ಶ್ರುತಿ ಇಳಿಯುವುದಿಲ್ಲ ಇಳಿಯುವುದಲ್ಲವೇ ಹಾಗೆ ಹಾಗೆ ಆಗ ದೇವತೆಗಳು ಆ ಹಾಸವನ್ನು ತೆಗೆದು ಮೊದಲಿನಂತೆ ಮಾಡುವರು ಈಗ ಜಗತ್ತು ಹಾಗೆ ಹ್ವಾಸವನ್ನು ಪಡೆಯುವುದು ಅದು ವ್ಯಕ್ತವಾಗುವುದರೊಳಗಾಗಿ ಅದನ್ನು ಸರಿದೂಗಿಸುವ ಸಾಧನವೊಂದನ್ನು ಸಿದ್ಧ ಮಾಡಬೇಕೆಂದು ದೇವತೆಗಳು ಯೋಚಿಸಿ ಆ ಕೆಲಸಕ್ಕೆ ನನ್ನನ್ನು ಧರ್ವಿಯನ್ನಾಗಿ ಈ ಜನ್ಮವನ್ನು ಅಥವಾ ಕರ್ಮಕರಣವನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ದೇವತೆಗಳ ಕೆಲಸ ಅಲ್ಲದೆ ವಯೋಮಗ್ನೇಶೀಲ್ ಮಾನುಷಾ ನಾವು ಅಗ್ನಿಯನ್ನು ನಂಬಿಕೊಂಡಿರುವವರು ಆದರೂ ನೀವು ಕೇಳಿದರೆಂದು ನಾನು ಹೇಳುತ್ತೇನೆ ನಮ್ಮ ತಾಯಿಗೆ ನೀವು ಪೂರ್ಣ ಪೂರ್ಣಮದ ಪೂರ್ಣಮಿದಂ ಎಂಬ ಒಂದು ಮಂತ್ರವನ್ನು ಹೇಳಿಕೊಡಿ ಆಕೆಯು ಅದೊಂದು ಅದೊಂದನ್ನು ಪ್ರಸವದವರೆಗೂ ಜಪ ಮಾಡುತ್ತಿರಲಿ ಅನಂತರ ತೊಟ್ಟಲು ತುಗುವಾಗ ಅದರ ಜೊತೆಗೂ ಭದ್ರಂ ಕಣೇಭಿ ಮಂತ್ರವನ್ನು ಹೇಳಿದೆ ಸಾಕು ಆಕೆಯ ಮೈಲಿ ಮಡಿಮೈಲಿಗೆಗಳ ಯೋಚನೆ ಇಲ್ಲದೆ ಯಾವ ಕಾಲದಲ್ಲಿಯೂ ಈ ಮಂತ್ರಗಳನ್ನು ಆದಷ್ಟು ಪಾರಾಯಣ ಮಾಡುತ್ತಿರಲಿ ದೇವರಾತನು ತನ್ನ ಸಂಶಯವನ್ನು ಕುರಿತು ಕೇಳಬೇಕೋ ಬಿಡವೋ ಬೇಡವೋ ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಯಾಕೆ ಅದಕ್ಕೂ ಉತ್ತರವನ್ನು ಕೊಟ್ಟನು ತಾವು ನನ್ನ ಮಗನು ಬ್ರಹ್ಮವಾದಿಯಾಗಿ ಬ್ರಹ್ಮನನ್ನು ಬ್ರಹ್ಮವನ್ನು ಅರಿಸಿಕೊಂಡು ಹೋಗುತ್ತಾ ಕರ್ಮಗಳನ್ನು ಬಿಟ್ಟು ಬಿಟ್ಟರೆ ಏನು ಗತಿ ಎಂದು ಸಂಶಯ ನಾನು ಆಗಲೇ ಹೇಳಿದನಲ್ಲ ಸಂಹಿತೆ ಬ್ರಾಹ್ಮಣಗಳನ್ನು ಜಗತ್ತಿಗೆ ಕೊಡುವುದರಲ್ಲಿ ಕರ್ಮಗಳನ್ನೆಲ್ಲ ಕನ್ನಡಿಯಂತೆ ಸ್ಪಷ್ಟಪಡಿಸುತ್ತೇನೆ ಈ ಕುರು ಪಾಂಚಾಲ ಕುರು ಪಾಂಚಾಲ ತಮ್ಮ ಕೀರ್ತಿಯು ಗುಡುಗಾಡುವಂತೆ ಮಾಡುತ್ತೇನೆ ಆಮೇಲೆ ಇನ್ನೂ ಅವಕಾಶವಿದ್ದರೆ ಸನ್ಯಾಸವನ್ನು ಪಡೆಯುತ್ತೇನೆ ಆಗಬಹುದಷ್ಟೇ ದೇವರಾತನು ಏನೂ ಹೇಳುವಾಗಲಿಲ್ಲ ಮಗನಾಡಿದ ಮಾತಿನಲ್ಲಿ ಆತನಿಗೆ ಕೊಂಚವೂ ಸಂದೇಹ ಬರಲಿಲ್ಲ ಸೂರ್ಯನನ್ನು ನೋಡಿದಾಗ ಅದು ಅದು ತೇಜೋರಾಶಿ ಎನ್ನುವುದಕ್ಕೆ ಪ್ರಮಾಣಾಂತರವು ಬೇಕಾದಂತೆ ಆತನ ಮಾತುಗಳಲ್ಲಿ ಏನೋ ಸ್ವತಃ ಪ್ರಾಮೀಣ್ಯವಿದ್ಯಂತೆ ತೋರಿ ಆತನನ್ನು ಅದು ಒಪ್ಪಿಸಿತು ಯಾಜ್ಞವಲ್ಕೆಯನ್ನು ಎದ್ದು ನಾನು ಹೋಗಿ ಬರವೇನು ಕಾಲಾತೀತವಾಗುತ್ತಾ ಬಂತು ನಾನು ಹೇಳಿದುದು ನಿಜ ಎನ್ನುವುದಕ್ಕೆ ಸಾಕ್ಷಿಯಾಗಿ ಕಾರ್ತಿಕ ಶುಕ್ಲ ಸಪ್ತಮಿಯ ದಿನ ನನ್ನ ಜನ್ಮವಾಗುವುದು ಆಗ ತಪ್ಪದೇ ಮೇಧಾಜನ್ಮನವೊಂದನ್ನು ಮಾಡಿ ವಿಕುದೆಲ್ಲ ಯಥಾಶಾಸ್ತ್ರ ನಡೆಯಲಿ ಎಂದು ಹೇಳಿ ಅಭಿವಾದನ ಮಾಡಿದನು ದೇವರಾತನು ವೇದೋಕ್ತವಾಗಿ ಮಗನಿಗೆ ಆಶೀರ್ವಾದ ಮಾಡುತ್ತಿರುವಾಗ ಮಂತ್ರವು ಮುಗಿಯುವುದಕ್ಕೆ ಮುಂಚೆಯೇ ಎಚ್ಚರವಾಯಿತು ಮಂತ್ರವು ಜಾಗೃತಿಗೆ ಬಂದ ಮೇಲೆ ಅಪೂರ್ಣವಾಯಿತು ಆಲಂಬನಿ ದೇವಿಯು ಆ ಮಂತ್ರಶ್ರವಣದಿಂದ ಎಚ್ಚೆತ್ತಳು ಇದೇನು ಹಾಸಿಗೆಯ ಮೇಲೆ ಮಲಗಿಯ ಮಂತ್ರವನ್ನು ಹೇಳುತ್ತಿದ್ದೀರಿ ಚೆನ್ನಾಯಿತು ಎಂದಳು ದೇವರಾತನು ನಗುತ್ತಾ ಎಲ್ಲ ನಿನ್ನ ಮಗನ ಪ್ರಭಾವ ಎಂದು ಕನಸನ್ನು ಹೇಳಿದನು ಅವಳು ಅದೇನು ಕನಸು ನೀವು ಯಾರೊಡ ನೀವು ಮಾತನಾಡುತ್ತಿದ್ದುದು ನನಗೆ ಗೊತ್ತು ಅದೆಲ್ಲವನ್ನು ನಾನು ಕೇಳಿದೆನಲ್ಲ ಎಂದು ಆಶ್ಚರ್ಯಪಟ್ಟಳು ದೇವರಾತನು ಮುಖ್ಯ ನೀನು ಧನ್ಯಳು ಕೃತಾರ್ಥಳು ನಿನ್ನ ಪುಣ್ಯದಿಂದ ಈ ಮನೆಯು ಇನ್ನೂ ಏನೇನೋ ವಿಚಿತ್ರಗಳು ನಂಬುವುದಕ್ಕೂ ಆಗದವು ನಡೆಯುವು ನಿನ್ನ ಕೈ ಹಿಡಿದು ನಾನು ಧನ್ಯನಾದನು ಎನ್ನುವ ಕಾಲ ಬಂತು ಎಂದು ವಿಚಿತ್ರವಾದ ಸಮಾಧಾನದಿಂದ ನೋಡಿದನು ಆಲಂಬಿನಿಯೋ ಹಾ ಏನು ತಿರುಗು ನಿಮ್ಮ ಕೈ ಹಿಡಿದು ನಿಮ್ಮಂಥ ನಿಮ್ಮಂತಹ ವಿದ್ವಾಂಸರ ಮನೆಯನ್ನು ಸೇರಿ ನಾನು ಕೃತಾರ್ಥಳೆಂದು ಹಗಲರಳು ಸಂತೋಷಿಸುತ್ತಿದ್ದೇನೆ ಎಂದಳು ದೇವರಾತನು ಮರದೆಯ ಮೇಲಿನ ವಿಶ್ವಾಸದಿಂದ ಆಕೆಯನ್ನು ಆಲಂಗಿಸುತ್ತ ಬೀಜವು ಎಷ್ಟು ಒಳ್ಳೆಯದಾದರೇನು ಅದಕ್ಕೆ ತಕ್ಕ ಸಂಪನ್ನವಾದ ಕ್ಷೇತ್ರವೂ ಬೇಕು ಎಂದು ಬುದ್ಧಿಸಿದ ಆಕೆಯು ಆ ಗಂಡದ ಸ್ತುತಿಯನ್ನು ಮೋಹದ ಕಾರ್ಯವನ್ನು ಬೇಡವೆನ್ನದೇ ವಿಶ್ವಾಸದಿಂದ ಸ್ವೀಕರಿಸಿದಳು